ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶಂಕರ ಭಗವತ್ಪಾದರ ವಿವೇಕ ಚೂಡಾಮಣಿ ಅದರಲ್ಲಿ ಇವತ್ತು ಎಂಟನೇ ಕಂತು ಶ್ರೀಮಜ್ಜಗದ್ಗುರು ಶಂಕರ ಭಗವತ್ಪಾದರ ಚರಣರವಿಂದಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ಶರಣ ಹೊಂದುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ಡಾಕ್ಟರ್ ಕೆ ಜಿ ಸುಬ್ರ ಶರ್ಮ ಇವರ ಚರಣತರಲ್ಲಿ ಚರಣ ಹೊಂದುತ್ತಾ ವಿವೇಕ ಚೂಡಾವಣಿಯ ಎಂಟನೆಯ ಶ್ಲೋಕ ಜ್ಞಾನ ಜ್ಞಾನಪ್ರಾಪ್ತಿಗೆ ಮಾರ್ಗ ಈ ವಿಚಾರವನ್ನು ನಾವು ಎಂಟರಿಂದ ಹದಿಮೂರರವರೆಗಿನ ಶ್ಲೋಕಗಳಲ್ಲಿ ನೋಡಲಿಕ್ಕಿದ್ದೇವೆ ಜ್ಞಾನಪ್ರಾಪ್ತಿಯ ಮಾರ್ಗ ಅಥ ವಿಮುಕ್ ಪ್ರಯತೆ ತ ವಿವಾನ್ ಸನ್ಯಸ್ತಾಹ್ಯಾಸುಖೃಹಸ್ಸನ್ ಸಂತಂ ಮಹಾಂತಂ ಸುಪೇತ್ಯ ದೇಶಿಂ ತೋಪದಿಷ್ಟಾ ಸಹಿತ ಜತೌತ ವಂಶಸ್ಥಮುೀರಿತರೌ ಸ್ಯಾಂದ್ರವಜ್ರಿಯದಿ ತೌ ಜಗೌ ಉಪೇಂದ್ರವಜ್ರ ಜತ ಜಾಸ್ತ ಓ ಗೌ ಇವೆರಡು ಮಿಶ್ರವಾಗಿರ್ತಕ್ಕಂಥದ್ದು ಉಪಜಾತಿ ವೃತ್ತ ಇಂದ್ರವಜ್ರ ಉಪೇಂದ್ರವಜ್ರ ಇದರ ಛಂದಸ್ಸು ಇಲ್ಲಿ ಏನು ಹೇಳ್ತಾಯಿದೆ ಅತ ಓ ಅತ ಆದ್ದರಿಂದ ವಿದ್ವಾನ್ ಅಂದರೆ ವಿವೇಕಿಯಾದ ಜಿಜ್ಞಾಸು ಬಾಹ್ಯ ವಿಷಯಗಳಿಂದ ಉಂಟಾಗುವ ಸುಖದ ಆಸೆಯನ್ನು ತ್ಯಜಿಸಿ ಸನ್ಯಸ್ತ ಬಾಹ್ಯಾರ್ಥಸುಖ ಸ್ಪೃಹ ಸನ್ ಮಹಾತ್ಮನು ಸತ್ಪುರುಷನೂ ಆದ ಆಚಾರ್ಯನ ಬಳಿ ಸಾರಿ ಸತ್ಪುರುಷನು ಮಹಾತ್ಮನೂ ಆದಂತಹ ಸಂತಂ ಮಹಾಂತಂ ದೇಶಿಕಂ ಸಮೇತ್ಯ ಆಚಾರ್ಯನ ಬಳಿ ಆತನು ಉಪದೇಶಿಸುವ ತತ್ವವನ್ನು ಏಕಾಗ್ರತೆಯಿಂದ ಗ್ರಹಿಸಿ ತೇನೋ ತೇನ ಉಪದಿಷ್ಟಾರ್ಥ ಸಮಾಹಿತಾತ್ಮ ವಿಮುಕ್ತಿಯೈ ಪ್ರಯತೆತ ಏಕಾಗ್ರತೆಯಿಂದ ಗ್ರಹಿಸಿ ಅವನು ಉಪದೇಶಿಸುವ ತತ್ವವನ್ನು ಮುಕ್ತಿಗಾಗಿ ಪ್ರಯತ್ನಿಸಬೇಕು ಅಂಥೇಳಿ ಎಷ್ಟೇ ಮಹತ್ವದ ಪುಣ್ಯಕರ್ಮ ಕರ್ಮಗಳನ್ನು ಮಾಡಿದರೂ ಅದರಿಂದ ಮುಕ್ತಿಯು ಮುಕ್ತಿಯ ಹಾದಿಯಲ್ಲಿ ಪ್ರಗತಿಯು ಲಭಿಸದು ಅಂತೇಳಿ ಶೃತಿಯು ಬೋಧಿಸಿದರೆ ಸಾಧಕನು ನಿರಾಶನಾಗಬೇಕಾಗಿಲ್ಲ ಮುಕ್ತಿಯ ಪಥವೇ ಬೇರೆ ಅದರ ಸಾಧನೆಯ ಮಾರ್ಗವೇ ಬೇರೆ ಎಂದು ಶ್ರುತಿಯು ತಿಳಿಸುತ್ತದೆ ವೇದಾಂತ ಅಭ್ಯಾಸ ಮಾಡಲಿಚ್ಛಿಸುವ ಸಾಧಕನು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಸ್ವಲ್ಪಮಟ್ಟಿಗಾದರೂ ಪರಿಶ್ರಮ ಪಡೆದಿರುತ್ತಾನೆ ಮಟ್ಟಿಗೆ ಅನುಭವದಿಂದ ತಿಳಿದಿರುತ್ತಾನೆ ಜೀವನದ ಅಂತರಾರ್ಥವನ್ನು ಚಿಂತಿಸುವುದಕ್ಕೆ ಪ್ರಚೋದನೆ ಆಗುವಷ್ಟರ ಮಟ್ಟಿಗಾದರೂ ವ್ಯಾಸಂಗ ಅಧ್ಯಯನ ನಡೆಸಿರ್ತಾನೆ ಹೆಚ್ಚಿನ ಮಟ್ಟದ ಆಧ್ಯಾತ್ಮ ವಿದ್ಯಾ ಸಂಪಾದನೆಗೂ ಆತ್ಮಾರ್ಜನೆಗೂ ತವಕಪಡುತ್ತಿರುವವರನ್ನೇ ಇಲ್ಲಿ ವಿದ್ವಾನ್ ಅಂತೇಳಿ ಕರೆದಿರ್ತಕ್ಕಂಥದ್ದು ಅಂಥವನನ್ನೇ ಜೀವನದಲ್ಲಿ ತಾನು ಗಳಿಸಿರುವ ಅಲ್ಪ ಅನುಭವದಿಂದಲೇ ಅವನಿಗೆ ಇಂದ್ರಿಯ ಸುಖಗಳಲ್ಲಿ ವಿರಕ್ತಿ ಉಂಟಾಗಿ ಬಾಹ್ಯ ವಿಷಯಗಳಲ್ಲಿ ಅನಾಸಕ್ತಿ ಹುಟ್ಟಿ ಆತ್ಮಜ್ಞಾನದ ಸಂಪಾದನೆಗಾಗಿ ಶ್ರೇಷ್ಠನಾದ ಗುರುವನ್ನರಿಸಿ ಹೊರಡ್ತಾನೆ ಯೋಗ್ಯನಾದ ಸಾಧಕನಿಗೆ ಇರಬೇಕಾದ ಗುಣಗಳ ಪಟ್ಟಿಯನ್ನೇ ಶಂಕರರು ಈ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ ಸಂತಂ ಸಂತ ಎನ್ನುವ ಪದವನ್ನು ನಮ್ಮ ಆಡು ಭಾಷೆಯಲ್ಲಿ ಸನ್ಯಾಸಿ ಎಂಬ ಅರ್ಥದಲ್ಲಿ ಉಪಯೋಗಿಸ್ತೇವೆ ಆದರೆ ನಿಜವಾದ ಅರ್ಥವೇ ಬೇರೆ ಯಾರು ಸತ್ ನಲ್ಲಿಯೇ ತಮ್ಮ ನೆಲ ಮನ ಮನಸ್ಸನ್ನು ನೆಲೆಗೊಳಿಸಿರುತ್ತಾಯೋ ಅಂಥವರು ಸಂತರು ಅಂದರೆ ಸದ್ವಸ್ತುವಾದ ಪರಮಾತ್ಮನಲ್ಲಿ ತಲ್ಲಿನಾಗಿರ್ತಕ್ಕಂಥವರು ಮಹಾಂತಂ ಗುರು ಪರಮಾತ್ಮನಲ್ಲಿ ನಿಷ್ಠೆ ಮಾತ್ರ ಉಳ್ಳುವನಾಗಿದ್ದರೆ ಸಾರದು ಆತನು ಮಹಾಂತನೂ ಆಗಿರಬೇಕು ಮಹಾತ್ಮನು ಕರುಣೆಯ ಸಹಾನುಭೂತಿಗಳುಳ್ಳವನು ಆಗಿರಬೇಕು ಬ್ರಹ್ಮಾನುಭವಿಯು ಶಾಸ್ತ್ರ ಪರಿಣಿತನೂ ಆಗಿರಬೇಕು ಇಲ್ಲವಾದರೆ ಗುರು ತನ್ನ ಅತ್ಯುನ್ನತ ಮಟ್ಟದಿಂದ ಸಾಮಾನ್ಯರ ಮಟ್ಟಕ್ಕಿಳಿದು ತನ್ನ ಬಳಿಗೆ ಬರುವ ಜ್ಞಾನಾರ್ಥಗಳಿಗೆ ಬೋಧಿಸುವುದು ಸಾಧ್ಯವಾಗಲಿಕ್ಕಿಲ್ಲ ಶಾಸ್ತ್ರಗಳ ಗಾಢವಾದ ಅಧ್ಯಯನದಿಂದ ಆಚಾರ್ಯನಿಗೆ ಬೋಧನಾ ಶಕ್ತಿಯು ನಿರೂಪಣೆಗೆ ಅಗತ್ಯವಾದ ಭಾಷಾ ಪ್ರಭುತ್ವವು ತರ್ಕ ಸರಣಿಯೂ ಉತ್ಪನ್ನವಾಗ್ತವೆ ವಿದ್ಯಾರ್ಥಿಯ ಸಂಶಯಗಳನ್ನು ಹೋಗಲಾಡಿಸಿ ಶಾಸ್ತ್ರ ಸಿದ್ಧಾಂತಗಳನ್ನು ವಿವರಿಸಿ ಅವನಿಗೆ ಖಚಿತಪಡಿಸಬಹುದು ಅನೇಕ ಸಂತರು ಗುಹೆಯಲ್ಲಿ ಕುಳಿತು ಧ್ಯಾನಾಸಕ್ತರಾಗಿ ಬ್ರಹ್ಮಾನುಭವ ಪಡೆದಿರುವವರು ಉಂಟು ಆದರೆ ಅವರಿಗೆ ಶಾಸ್ತ್ರದ ಪರಿಚಯವಿಲ್ಲವಾಗಿ ಜಗತ್ತಿಗೆ ತಮ್ಮ ಅನುಭವವನ್ನು ಅವರು ತಿಳಿಸಲಾರರು ಹಾಗೆಯೇ ಶಾಸ್ತ್ರಗಳಲ್ಲಿ ಮಹಾಪಾಂಡಿತ್ಯವನ್ನು ಗಳಿಸಿರುವವರು ಆದರೆ ಅವರಿಗೆ ಬ್ರಹ್ಮಾನುಭವವಿಲ್ಲದೆ ಅವರ ಮಾತುಗಳಲ್ಲಿ ಈ ಅನುಭವದ ಪ್ರಾಮಾಣ್ಯದ ಕೊರತೆಯಾಗಿ ಲೋಕಕ್ಕೆ ಹಿತವನ್ನು ಮಾಡುವುದು ಸಾಧ್ಯವಾಗಿಲ್ಲ ಕೇವಲ ಶಾಸ್ತ್ರಜ್ಞಾನ ಇದ್ದರೆ ಅನುಭವವಿಲ್ಲದಿದ್ದರೆ ಬ್ರಹ್ಮಾನುಭವ ಸಂಗೀತವಿದ್ದು ಅದನ್ನು ಹೊರಹೊಮ್ಮಿಸಲು ಕೊಡಲಿಲ್ಲ ಕೊಳಲಿದ್ದು ಸಂಗೀತ ಜ್ಞಾನವೇ ಶೂನ್ಯ ಹೀಗಾಗಿರುವವರು ತಕ್ಕ ಗುರುಗಳು ಆಗಲಾರರು ಆದ್ದರಿಂದಲೇ ಯೋಗ್ಯ ಗುರುಗಳನ್ನು ದೇಶಿಕ ದಿಗ್ದರ್ಶಕ ಮಾರ್ಗದರ್ಶಕ ಅಂಥೇಳಿ ಶಂಕರರು ಕರೆದಿದ್ದಾರೆ ಸಮಪೇತ್ಯ ವೇದಾಂತ ವಿದ್ಯಾರ್ಥಿಗೆ ಒಂದು ವೇಳೆ ಮಹಾಶ್ರೇಷ್ಠನಾದ ಒಬ್ಬ ಗುರು ದೊರೆತರು ವಿದ್ಯಾರ್ಥಿಗೆ ತಕ್ಕ ಮಾನಸಿಕ ಸಿದ್ಧತೆಯಾಗಲಿ ನಮ್ರತೆಯಾಗಲಿ ಇಲ್ಲದಿದ್ದರೆ ಗುರು ಸಿಕ್ಕಿಯೂ ವ್ಯರ್ಥ ಈ ಭಾವವನ್ನೇ ಸಮುಪೇತ್ಯ ಎಂಬ ಶಬ್ದದಿಂದ ಈ ಶ್ಲೋಕದಲ್ಲಿ ವಿವರಿಸಿದೆ ಗುರುವಿನ ಸಾಮೀಪ್ಯವನ್ನು ಸೇರುವುದರಲ್ಲಿ ಸಂಉೇತ್ಯ ಸಂ ಉಪ ಏತ್ವಾ ಸಂ ಉಪೇತ್ಯ ಅಂತೇಳಿ ಆಗ್ತದೆ ಕ್ವಾಂತ ಉಪಸರ್ಗ ಸೇರಿ ಆಗುವಾಗ ಲೆಬಂತಾವ್ಯಯ ಆಗ್ತದೆ ಈಗ ಉದಾಹರಣೆಗೆ ಲಿಖಿತ್ವ ಇದ್ದದ್ದು ವಿ ಉಪಸರ್ಗ ಸೇರಿದರೆ ವಿಲಿಖ್ಯ ಅಂಥೇಳಿ ಆಗ್ತದೆ ಹಾಗೆ ಏತ್ವಾ ಎನ್ನುತಕ್ಕಂಥದ್ದು ಹೋಗಿ ಸೇರಿ ಎಂಬಂಥದ್ದು ಗತ್ವ ಅಂತೇಳಿ ಹೇಳುವಂಥದ್ದು ಆಗಮ್ಯ ಅಂತೇಳಿ ಆಗ್ತದಲ್ಲ ಹಾಗೆ ಹಾಗೆ ಸಮು ಸಂ ಉಪ ಎರಡು ಉಪಸರ್ಗ ಇದೆ ಅಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಗುರುವಿನ ಸಾಮೀಪವನ್ನು ಸೇರುವುದರಲ್ಲಿ ಗುರುವನ್ನು ಕಾಣುವಾಗ ಇರಬೇಕಾದ ಮನೋಭಾವದಲ್ಲಿ ಬಹಳಷ್ಟು ಮೌಲ್ಯವಿದೆ ಕೆಲವರು ಗುರುವಿನ ಜ್ಞಾನದ ಮಟ್ಟವನ್ನು ಅಳೆಯುವ ಉದ್ದೇಶದಿಂದ ಅವನ ಬಳಿ ಕೆಲವರು ತಮ್ಮ ಜ್ಞಾನ ಭಂಡಾರದ ಪ್ರದರ್ಶನ ಮಾಡಲು ಅವನ ಅಡುಗೆ ಹೋಗ್ತಾರೆ ಇನ್ನು ಕೆಲವರು ಕುತೂಹಲಕ್ಕಾಗಿ ಹೋಗ್ತಾರೆ ಇದಾವುದರಿಂದಲೂ ಸಾರ್ಥಕತೆ ದೊರಕದು ನೀರು ಹರಿಯಬೇಕಾದರೆ ಮೇಲ್ಮಟ್ಟದಿಂದ ಕೆಳಗೆ ಬರುವ ಸಾಧ್ಯತೆ ಇರಬೇಕು ಹಾಗೆಯೇ ಜ್ಞಾನವು ಗುರುವಿನಿಂದ ಸಾಧಕರನ್ನು ಸೇರಬೇಕಾದರೆ ನಮ್ರತೆಯಿಂದ ಅವನನ್ನು ಗುರುವಿಗೆ ಪೂರ್ಣ ಶರಣು ಹೋಗಿ ಅವನ ಉಪದೇಶದ ಅನುಗ್ರಹಕ್ಕೆ ಕಾಯಬೇಕು ಆಧ್ಯಾತ್ಮಿಕ ವಿಚಾರದಲ್ಲಂತೂ ಇದು ಸ್ವತಃ ಸಿದ್ಧವಾದದ್ದು ಸಂಪೂರ್ಣ ಸಮರ್ಪಣ ಭಾವದಿಂದ ಗುರುವಿನ ಉಪದೇಶವನ್ನು ಆಲಿಸಿದರೆ ಆವಾಗ ಮಾತ್ರ ಶಾಸ್ತ್ರಗಳ ವಾಕ್ಯಾರ್ಥವು ಮನಸ್ಸಿಗೆ ಸ್ಫುರಿಸುತ್ತದೆ ಗುರುವಿನಲ್ಲಿ ಭಕ್ತಿಯು ಗುರುವಾಕ್ಯದಲ್ಲಿ ಅಪಾರ ಶ್ರದ್ಧೆಯೂ ಇದ್ದಾಗ ಮಂತ್ರಗಳ ಅಂತರ ಅರ್ಥವು ಹೊಡೆಯುತ್ತದೆ ಗುರು ಶಿಷ್ಯರಲ್ಲಿ ಇರಬೇಕಾದ ಬಾಂಧವ್ಯವನ್ನು ಇಲ್ಲಿ ವಿವರಿಸಿದ್ದಾರೆ ಇದು ಈಗಿನ ಪರಿಸ್ಥಿತಿ ಬಹಳ ಉಚಿತವಾಗಿಯೇ ಇದೆ ಗುರುವಿನ ವಿಚಾರದಲ್ಲಿ ಈಗ ಮೊದಲೆಲ್ಲ ಗುರವೇ ನಮಃ ಅಂತೇಳಿ ಹೇಳಿದರೆ ಹೇಳ್ತಾ ಇದ್ದರೆ ಈಗ ಗುರುವೇ ನಮಃ ಅಂತೇಳಿ ಕೇಳುವ ಪರಿಸ್ಥಿತಿಯಾಗಿದೆ ಗುರುವಿನ ವಿಚಾರದಲ್ಲಿ ಶಿಷ್ಯನು ಯಾವ ರೀತಿ ನಡೆದುಕೊಳ್ಳಬೇಕೆಂಬುದು ಪ್ರಕೃತವಾಗಿ ಬಹಳ ಗಮನಾರ್ಹವಾದದ್ದು ಗುರುವಿನಲ್ಲಿ ಆಧಾರ ಗೌರವಗಳನ್ನು ಹೊಂದಿರದ ಆಧುನಿಕ ವಿದ್ಯಾರ್ಥಿಯ ಮನೋಭಾವಕ್ಕೆ ಈ ಆದೇಶವು ವಿಪರೀತ ವಿರುದ್ಧವಾಗಿ ಕಾಣಬಹುದು ಇದು ನಮ್ಮ ಸಂಸ್ಕೃತಿಯ ಅಧಃಪತನದ ಸಂಕೇತ ಇಷ್ಟು ಮಾತ್ರವಲ್ಲ ಸಾಧಕನಿಗೆ ಬೇಕಾದ ಸಕಲ ಗುಣಗಳಿದ್ದರೂ ಅಂದರೆ ಶಿಷ್ಯ ನೋಡಿ ಶಿಷ್ಯತೆ ಅನೇನ ಇತಿ ಯಾವನಿಂದ ಇವನು ಅನುಶಾಸನಗೊಳಿಸಲ್ಪಡ್ತಾನೆ ಆಳ್ವಿಕೆ ಮಾಡಲ್ಪಡ ಯಾವ ಗುರುವಿನಿಂದ ಅದರಿಂದಾಗಿ ಇವನು ಶಿಷ್ಯನು ಅಂತೇಳಿ ಅನಿಸ್ಕೊಂಡದ್ದು ಗುರು ಅಂದರೆ ಅಂಧಕಾರವನ್ನು ಹೋಗಲಾಡಿಸ್ತಕ್ಕಂಥವನು ಗುಕಾರ ಸ್ತಂದು ಅಂಧಕಾರ ಸ್ಯಾತ್ ಋಕಾರಸ್ತನ್ನ ನಿರೋಧಕಃ ಹೀಗೆ ಗುರು ಶಿಷ್ಯ ಸಂಬಂಧ ಸಾಧಕನಿಗೆ ಬೇಕಾದ ಸಕಲ ಗುಣಗಳಿದ್ದರೂ ಗುರುವು ತೋರಿಸಿದ ಮಾರ್ಗದಲ್ಲಿ ತಾನೇ ಶ್ರಮವಹಿಸಿ ಅನುಷ್ಠಾನ ಮಾಡದಿದ್ದರೆ ಅಭ್ಯಾಸ ವೈರಾಗ್ಯಗಳಿಂದ ಆತ್ಮಜ್ಞಾನಕ್ಕೆ ಪ್ರಯತ್ನಿಸದಿದ್ದರೆ ಎಲ್ಲವೂ ನಿಷ್ಫಲ ಗುರು ಮಾರ್ಗದರ್ಶಕ ಮಾತ್ರ ಆ ಮಾರ್ಗದಲ್ಲಿ ಹೋಗಬೇಕಾದ ಒಂದು ಸಾಧಕನೇ ಗುರುವಿನ ಉಪದೇಶವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ನಡೆದು ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳಬೇಕು ತಾನು ಇದೇ ಶಿಷ್ಯನ ಮಹತ್ ಸಾಧನೆ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ತಕ್ಕಂಥದ್ದು ಗುರುವಿನ ಮಾರ್ಗದರ್ಶನವನ್ನು ಅನುಸರಿಸಿಕೊಂಡು ಅದಿ ಅನೇಕ ವೇಳೆ ಗುರು ನುಡಿದಿರುವುದನ್ನು ಬದಿಗಿಟ್ಟು ಅವನು ನಡೆದಂತೆ ನಾವು ನಡೆದುಕೊಳ್ಳಲು ಪ್ರಯತ್ನಿಸುತ್ತೇವೆ ಇದು ಯೋಗ್ಯ ಸಾಧಕನ ಮಾರ್ಗವಲ್ಲ ಗುರು ಹೇಗೆ ನಡೆದುಕೊಳ್ಳುತ್ತಾನೆಂಬುದು ನಮಗೆ ಸಮಸ್ಯೆ ವಿಚಾರವಲ್ಲ ನಾವು ಅನಿಸಬೇಕಾ ಅದು ಅವನ ಉಪದೇಶವನ್ನು ಎಂದು ಇಲ್ಲಿ ಸ್ಪಷ್ಟಪಡಿಸಿದೆ ಯಾಕೆ ಅಥವಾ ವಿಮುಕ್ತಿಯ ಪ್ರಯತೆಯತ ವಿದ್ವಾನ್ ಸನ್ಯಸ್ಥಬಾಹ್ಯಾರ್ಥ ಸುಖ ಸ್ಪೃಹಸ್ಸನ್ ಸಂತಂ ಮಹಾಂತಂ ಸಮಪೇತ್ಯ ದೇಶಿಕಂ ತೇನೋಪದಿಷ್ಟಾರ್ಥ ಸಮಾಹಿತಾತ್ಮ ಇಲ್ಲವಾದರೆ ತನ್ನ ಸ್ವಾರ್ಥ ಸಾಧಿಸುವ ವ್ಯಕ್ತಿಯೊಬ್ಬನು ನಮ್ಮ ದೇವರು ಹದಿನಾರು ಸಾವಿರದ ಎಂಟು ಮದುವೆಗಳನ್ನು ಮಾಡಿಕೊಂಡನಂತೆ ನಾನು ಐದು ಮದುವೆಗಳನ್ನು ಮಾತ್ರ ಮಾಡಿಕೊಂಡೆ ಎಂದು ಹೇಳಿದರೆ ನಾವು ಅವನನ್ನು ಮೆಚ್ಚಬೇಕಾದ ಏಕೆಂದರೆ ಅವನ ಪ್ರಕಾರ ಅದು ಪರಮಾತ್ಮನಂತೆ ನಡೆಯುವ ರೀತಿ ಇದು ನಮ್ಮ ದೌರ್ಬಲ್ಯವನ್ನು ಮಹಾ ಸಾಧನೆಯಂದು ಮೋಸ ಮಾಡುವ ಕ್ರಮ ಅಷ್ಟೆ ಆತ್ಮ ವಿನಾಶವನ್ನು ಬಯಸುವವನಿಗೆ ವಿಚಿತ್ರ ರೀತಿಯ ಸಾವಿರ ದಾರಿಗಳು ಸಮರ್ಥನೆ ಮಾಡಲಿಕ್ಕೆ ತಾನು ಮಾಡುವ ತಪ್ಪುಗಳನ್ನು ಇದು ಎಂಟನೆಯ ಶ್ಲೋಕ ವಿವೇಕ ಚೂಡಾಮಣಿ ಅಂತ ಇನ್ನು ಒಂಬತ್ತನೇ ಶ್ಲೋಕ ಉದ್ಧರೇದ್ ಆತ್ಮನಾ ಆತ್ಮಾನಂ ಮಗ್ನಂ ಸಂಸಾರವಾರಿದಧೌವ ಯೋಗಾರೂಢತ್ವ ಅಸಾಧ್ಯ ಸಮ್ಯಕ್ ದರ್ಶನ ನಿಷ್ಠಯ ಸಂಸಾರ ಸಾಗರದಲ್ಲಿ ಮುಳುಗಿರುವ ತನ್ನನ್ನು ಆತ್ಮಜ್ಞಾನ ನಿಷ್ಠೆಯಿಂದ ಯೋಗಸಿದ್ಧಿಯನ್ನು ಪಡೆದು ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಳಬೇಕು ಉದ್ಧರೇದ್ ಆತ್ಮನಾ ಆತ್ಮಾನಂ ಮಗ್ನಂ ಸಂಸಾರವಾರಿದಧೌವ ಯೋಗಾರೂಢತ್ವ ಆಸಾಧ್ಯ ಯೋಗಸಿದ್ಧಿಯನ್ನು ಪಡೆದು ಸಮ್ಯಕ್ ದರ್ಶನ ನಿಷ್ಠೆಯ ತನ್ನನ್ನು ಆತ್ಮಜ್ಞಾನ ನಿಷ್ಠೆಯಿಂದ ಉಾರ ಮಾಡಿಕೊಳ್ಳಬೇಕು ತನ್ನ ಶಕ್ತಿ ಅಲ್ಪತೆಯನ್ನು ಇದು ಒಂಬತ್ತನೇ ಶ್ಲೋಕ ಅರಿತಂತಹ ಮನುಷ್ಯನು ಏನಾದರೂ ಮಾಡಿ ತನ್ನ ದೌರ್ಬಲ್ಯ ಒಂದು ಆಟಿ ಹೋಗಬೇಕು ಅಂತೇಳಿ ಬಯಸ್ತಾನೆ ಗುರುವಿಗೆ ಶರಣು ಹೋಗುವುದು ಶಾಸ್ತ್ರಾಧ್ಯಯನ ಮಾಡುವುದು ವೈರಾಗ್ಯವನ್ನು ಸಾಧಿಸುವುದು ಇಷ್ಟು ಮಾತ್ರ ಅವನು ಉದ್ದೇಶ ಸಫಲವಾಗುವುದಿಲ್ಲ ಇವು ಸ್ವಲ್ಪ ಮಟ್ಟಿಗೆ ನಿಜ ನಿಜ ಆದರೆ ತನ್ನನ್ನು ತಾನೇ ದೌರ್ಬಲ್ಯದ ಕೊಚ್ಚೆಯಿಂದ ಎಳೆದು ಹೊರಕ್ಕೆ ತರಬೇಕಾದರೆ ಸತತವಾದ ಪ್ರಯತ್ನವು ಕಠಿಣ ಸಾಧನೆಯೂ ಇದನ್ನೇ ಅಭ್ಯಾಸ ಏನತ್ತು ಕೌಂತೆಯ ವೈರಾಗ್ಯಣ ಗೃಹ್ಯತೆ ಅಂಥೇಳಿ ಕೃಷ್ಣ ಕೂಡ ಹೇಳಿದ್ದು ಚಂಚಲ ಹಿ ಮನಃಃಕೃಷ್ಣ ಪ್ರಮಾತಿ ಬಲವದೃ ದೃಢಂ ತ ನಿಗ್ರಹ ತಸ ದುರ್ನಿಗ್ರಹ ಮನೆ ವಾಯುರಿವ ಸು ದುಷ್ಕರಂ ಅಂತೇಳಿ ಹೇಳಿದ್ದಾನೆ ಅರ್ಜುನ ಗಾಳಿಯಂತೆ ಇದು ಮನಸ್ಸು ಅತ್ಯಂತ ಪ್ರ ಬಲವತ್ತರವಾದ್ದು ಹಾಂ ಹಿಡಿದು ಇಡಲಿಕ್ಕೆ ಅಂಥೇಳಿ ಗಾಳಿಯನ್ನು ಹಿಡಿದಿದ್ದಷ್ಟೇ ಕಷ್ಟ ಉಂಟು ಅಂಥೇಳಿ ಮನಸ್ಸನ್ನು ಹಿಡಿದಿಡ್ಲಿಕ್ಕೆ ಅದಕ್ಕೆ ಕೃಷ್ಣ ಒಪ್ಪುತ್ತಾನೆ ನೀನು ಹೇಳಿದ್ದು ಹೌದು ಆದರೂ ಅಭ್ಯಾಸ ಏನತ್ತು ಕೌಂತೇಯ್ಯ ವೈರಾಗ್ಯಣಜ ಗೃಕ್ಷ್ಯತೆ ಅಭ್ಯಾಸ ವೈರಾಗ್ಯಗಳಿಂದ ಅದನ್ನು ಸಾಧಿಸ್ಬೋದಯ್ಯ ಸುಲಭ ಇಲ್ಲ ಅದೇ ರೀತಿ ಇಲ್ಲಿ ಕೂಡ ಹೇಳಿದ್ದಾರೆ ಸತತವಾದ ಪ್ರಯತ್ನವೂ ಕಠಿಣ ಸಾಧನೆಯೂ ಅಗತ್ಯ ಅಂಥೇಳಿ ಹೇಳಿದ್ದಾರೆ ಇಲ್ಲಿ ಯೋಗಾರೂಢತ್ವ ಆಸಾಧ್ಯ ಸಮ್ಯಕ್ ದರ್ಶನ್ ನಿಷ್ಠಯ ಸಂಸಾರವಾದೌ ಮಗ್ನಂ ಆತ್ಮನ ಆತ್ಮನ ಉದ್ಧರೇತ್ ಅಂಥೇಳಿ ಶಾಸ್ತ್ರದ ಅಧ್ಯಯನ ಅನುಷ್ಠಾನಗಳಿಂದ ಸಂಯಮ ಏಕಾಗ್ರತೆ ಸಾತ್ವಿಕತೆ ಇತ್ಯಾದಿ ಸದ್ಗುಣಗಳು ಸದ್ಗುಣಗಳು ಉತ್ಪನ್ನವಾಗುತ್ತವೆ ಅಂತಃಕರಣಗಳು ಶುದ್ಧಿಯಾಗಿ ಸೂಕ್ಷ್ಮಶಕ್ತಿಯನ್ನು ಹೊಂದುತ್ತವೆ ಆಧ್ಯಾತ್ಮಿಕ ವಿಕಾಸಕ್ಕೆ ಅನುಕೂಲವಾಗುವು ಶಾಸ್ತ್ರಾಭ್ಯಾಸದಿಂದ ಯಥಾರ್ಥ ಜ್ಞಾನ ಉಂಟಾಗುವುದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದ ವಿಷಯ ಯಥಾರ್ಥ ಜ್ಞಾನವೆಂದರೆ ಜಗತ್ತಿನ ವಸ್ತುಗಳನ್ನು ಯಾವ ರಾಗದ್ವೇಷಗಳಿಂದಲೂ ವಿಕಾರಗೊಳ್ಳದಂತೆ ಅವು ಸ್ವತಃ ಇರುವ ರೀತಿಯಲ್ಲಿ ಸಹಜವಾಗಿ ಸಂಪೂರ್ಣವಾಗಿ ಇದ್ದ ಹಾಗೆಯೇ ತಿಳಿಯುವ ಶಕ್ತಿ ಸಾಮಾನ್ಯವಾಗಿ ನಾವು ಯಾವ ವಸ್ತುವನ್ನು ನೋಡಿದರೂ ಆಸೆ ದ್ವೇಷ ಭಯ ಅಸೂಯೆ ಮುಂತಾದ ಭಾವನೆಗಳಿಂದ ಅವುಗಳ ಸ್ವರೂಪವನ್ನೇ ವಿಕಾರ ಮಾಡಿ ಅದು ಅಪೂರ್ಣವಾಗಿ ತಿಳಿಯುತ್ತೇವೆ ಬಾಹ್ಯ ವಸ್ತುಗಳನ್ನು ವಿವೇಕದಿಂದ ಯಥಾರ್ಥವಾಗಿ ತಿಳಿಯುವುದನ್ನು ಸಮ್ಯಕ್ ದರ್ಶನ ಅಂತೇಳಿ ಹೇಳ್ತಾರೆ ಸಂಸ್ಕೃತದಲ್ಲಿ ದರ್ಶನ ಅಂದರೆ ತತ್ವಜ್ಞಾನ ಅಂತೇಳಿ ಅರ್ಥ ಆದ್ದರಿಂದ ಸಮ್ಯಕ್ ದರ್ಶನವೆಂದರೆ ತಾತ್ವಿಕ ದೃಷ್ಟಿಯನ್ನು ನೋಡುವುದು ಪಾರಮಾರ್ಥಿಕ ದೃಷ್ಟಿಯಿಂದ ನೋಡುವುದು ಅಂತೇಳಿ ಕೂಡ ಅರ್ಥ ಜಗತ್ತನ್ನು ಈ ರೀತಿಯಲ್ಲಿ ತಾತ್ವಿಕ ದೃಷ್ಟಿಯನ್ನು ನೋಡಿ ಯಥಾರ್ಥ ಜ್ಞಾನವನ್ನು ಯಾರು ಹೊಂದಿರುತ್ತಾರೋ ಅವರು ಯೋಗಾರೂಢರು ಅಂತೇಳಿ ಎನಿಸಿಕೊಳ್ತಾರೆ ಭಗವದ್ಗೀತೆ ಆರನೇ ಅಧ್ಯಾಯದ ನಾಲ್ಕನೇ ಶ್ಲೋಕದಲ್ಲಿ ಯೋಗಾರೂಢ ಸ್ಥಿತಿಯನ್ನು ವಿವರಿಸಿದೆ ಆರನೇ ಅಧ್ಯಾಯ ನಾಲ್ಕನೇ ಶ್ಲೋಕದಲ್ಲಿ ಇಂದ್ರಿಯ ವಿಷಯಗಳಲ್ಲೂ ಕರ್ಮಗಳಲ್ಲೂ ಆಸಕ್ತಿಯನ್ನು ತೊರೆದು ಫಲಾಭಿಲಾಷೆಯುಳ್ಳ ಸರ್ವ ಸಂಕಲ್ಪಗಳನ್ನು ಯಾರು ತ್ಯಾಗ ಮಾಡಿರ್ತಾರೋ ಅಂಥವರನ್ನು ಯೋಗದ ಮೆಟ್ಟಿಲು ಹತ್ತಿರುವರೆಂದು ಹೇಳುತ್ತಾರೆ ಯೋಗಾರೂಢ ಸ್ಥದೋಚ್ಯತೆ ಅಂತೇಳಿ ಅವರನ್ನು ಯೋಗಾರೂಢರೆಂದು ಕರೆಯುತ್ತಾರೆ ಯಾರ ಮನಸ್ಸು ಬಾಹ್ಯ ವಿಷಯಗಳನ್ನು ಬಯಸಿ ಅವುಗಳ ಬೆನ್ನಟ್ಟಿ ಹೋಗುವುದಿಲ್ಲವೋ ಯಾರು ವಿಷಯಾಸಕ್ತರಾಗಿ ಕಾಮನೆಗಳಿಗೆ ತುತ್ತಾಗುವುದಿಲ್ಲವೋ ಅಂತಹವರು ಯೋಗದಲ್ಲಿ ಪ್ರತಿಷ್ಠಿತರಾದವರೆಂದು ಶ್ರೀಕೃಷ್ಣ ಪರಮಾತ್ಮನು ಈ ಶ್ಲೋಕದಲ್ಲಿ ಅಲ್ಲಿ ವಿವರಿಸಿದ್ದಾನೆ ಭಗವದ್ಗೀತೆಯಲ್ಲಿ ಹೀಗೆ ಯಾರು ಜಗತ್ತಿನಲ್ಲಿ ಸು ದೃಷ್ಟಿಯಿಂದ ಜಗತ್ತನ್ನು ನೋಡಿ ಯಥಾರ್ಥ ಜ್ಞಾನವನ್ನು ಹೊಂದಿರುತ್ತಾರೋ ಅವರು ಯೋಗಾರೂಢರು ಅಂತೇಳಿ ಇಲ್ಲಿ ಹೇಳ್ತಾರೆ ಬಯಕೆಗಳು ಮನಸ್ಸಿನಲ್ಲಿ ಮೂಡದಿದ್ದರೆ ಯೋಚನೆಗಳು ಹುಟ್ಟುವುದಿಲ್ಲ ಯೋಚನೆಗಳು ಹುಟ್ಟದಿದ್ದರೆ ಕರ್ಮಗಳಲ್ಲಿ ತೊಡಗುವಂತಹ ಪ್ರವೃತ್ತಿ ಉಂಟಾಗದು ಕರ್ಮಗಳ ಪ್ರವೃತ್ತಿ ಉಂಟಾಗದಿದ್ದಲ್ಲಿ ಮನಸ್ಸು ಸಮಾಧಾನದಿಂದ ಕೂಡಿರುತ್ತದೆ ಯಾವಾಗ ವ್ಯಕ್ತಿಯು ಶಾಸ್ತ್ರಾಧ್ಯಯನದಲ್ಲಿ ನಿರತನಾಗಿ ಸತ್ಸಂಗದಲ್ಲಿ ಬೆರೆತು ವಿವೇಕಯುತವಾದ ಬಾಳನ್ನು ನಡೆ ಆಗ ಒಂದು ನಿಶ್ಚಲವಾದ ಮನಸ್ಸು ಯೋಗದ ಶ್ರೇಷ್ಠ ಸ್ಥಿತಿಯನ್ನು ಮುಟ್ಟಿರ್ತಾನೆ ಯೋಗ ಎಂಬ ಶಬ್ದವು ಅನೇಕ ಅರ್ಥಗಳಿಗೆ ಬಳಸಲ್ಪಟ್ಟು ತನ್ನ ನಿಜವಾದ ಅರ್ಥವನ್ನೇ ಕಳೆದುಕೊಂಡಿದೆ ಸಹಜವಾದ ಅರ್ಥ ಯೋಗ ಎಂದರೆ ಮನಸ್ಸು ತನ್ನ ದೌರ್ಬಲ್ಯವನ್ನು ಅರಿತು ಆಧ್ಯಾತ್ಮಿಕವಾಗಿ ಬುದ್ಧಿಯು ಸೂಚಿಸುವ ಉತ್ತಮ ನೆಲೆಯನ್ನು ಸೇರಲು ಸರ್ವ ಮಾಡುವ ಮಾನಸಿಕ ಸ್ಥಿತಿ ಯೋಗ ಅಂತ ಹೇಳಿದರೆ ಪರಮಾತ್ಮನಲ್ಲಿ ಆತ್ಮನ ನೆಲೆಯಾಗತಕ್ಕಂಥದ್ದು ಸಂಯೋಗ ಆಗತಕ್ಕಂಥದ್ದು ತಲ್ಲಿನ ತಿಳಮಟ್ಟದ ಸ್ಥಿತಿಯಿಂದ ಆಧ್ಯಾತ್ಮಿಕವಾಗಿ ಉತ್ತಮ ಸ್ಥಾನಕ್ಕೆ ಏರಲು ಆತ್ಮೋದ್ಧಾರವನ್ನು ಗಳಿಸಲು ಮಾಡುವ ಪ್ರಯತ್ನಗಳೆಲ್ಲ ಯೋಗ ಸಾಧನೆಗಳು ಯೋಗದಲ್ಲಿ ಪ್ರತಿಷ್ಠಿತನಾಗುವುದೆಂದರೆ ತನ್ನ ಅಲ್ಪವಾದ ಶಕ್ತಿಯನ್ನು ಆಧ್ಯಾತ್ಮಿಕವಾಗಿ ವೃದ್ಧಿಗೊಳಿಸಿಕೊಂಡು ತನ್ನ ಮಾನಸಿಕ ನಿರ್ಬಂಧಗಳನ್ನು ಕಳಚಿ ಹಾಕಿ ಪರಮಾರ್ಥ ತತ್ವದ ಕಡೆಗೆ ಮುನ್ನುಗ್ಗುವ ಯತ್ನದಲ್ಲಿ ಮಗ್ನನಾಗುವುದು ಅಂತೇಳಿ ಅರ್ಥ ತನ್ನ ಅಲ್ಪವಾದ ಶಕ್ತಿಯನ್ನ ಆಧ್ಯಾತ್ಮಿಕವಾಗಿ ಹೆಚ್ಚು ಮಾಡಿಕೊಂಡು ತನ್ನ ಮಾನಸಿಕ ನಿರ್ಬಂಧಗಳನ್ನು ಕಳಚಿ ಹಾಕಿ ಪಾಪ ಪುಣ್ಯ ನಿತ್ಯ ನಿತ್ಯ ಇತ್ಯಾದಿ ಇದನ್ನೆಲ್ಲ ಪರಮಾರ್ಥ ತತ್ವದ ಕಡೆಗೆ ಮುನ್ನುಗ್ಗುವಂತಹ ಯತ್ನದಲ್ಲಿ ಮಗ್ನನಾಗುವಂಥದ್ದು ಅಂತೇಳಿ ಇದು ಒಂಬತ್ತನೆಯ ಶ್ಲೋಕ ಹತ್ತನೇ ಶ್ಲೋಕ ಸನ್ಯಸರ್ಮಿಂಧ ಯತ್ಯತಾಂ ಯಥ್ಯಂ ಪಂಡಿತೈರ್ಧೀರೈರ್ ಆತ್ಮ್ಯಾಸ ಉಪಸ್ಥಿತೈ ಆತ್ಮ್ಯಾಸ ಉಪಸ್ಥಿತೈ ಅಂದರೆ ಆತ್ಮಚಿಂತನೆಯಲ್ಲಿ ನಿಷ್ಠೆ ಉಳ್ಳವರು ಬುದ್ಧಿವಂತರು ಪಂಡಿತೈ ಧೀರೈ ಆದಂತಹ ವಿವೇಕಿಗಳು ಸರ್ವ ಸರ್ವ ಸಕಾಮಕರ್ಮಗಳನ್ನು ತ್ಯಜಿಸಿ ಸನ್ಯಸಕರ್ಮಿಬಂಧವಿಕ್ತಯ ಯತ್ಯಥಾಂ ಸಂಸಾರವೆಂಬ ಬಂಧನದಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಬೇಕು ಭವ ಸಂಸಾರ ಜನನಮರಣ ಚಕ್ರ ತಾತ್ವಿಕವಾಗಿ ಆತ್ಮವಿದ್ಯೆಯನ್ನು ಚೆನ್ನಾಗಿ ತಿಳಿದಿದ್ದರೂ ಅನುಭವ ಪರಿಶ್ರಮಗಳು ಇಲ್ಲದವನಿಗೆ ಇಲ್ಲಿ ಒಂದು ಉತ್ತಮವಾದ ಉಪದೇಶ ಕೊಡಲಾಗಿದೆ ಕಾಮನೆಗಳಿಂದ ಪ್ರಚೋದಿತವಾದ ಸರ್ವಕರ್ಮಗಳನ್ನು ತ್ಯಾಗ ಮಾಡು ಅಂಥೇಳಿ ಬಯಕೆಗಳು ಮತ್ತು ಕಾಮಕ ಕಾಮ್ಯ ಕರ್ಮಗಳು ಅಂದರೆ ಬಯಕೆಯನ್ನು ಬಯಸ್ತಕ್ಕಂಥ ಕರ್ಮಗಳು ಫಲವನ್ನು ಬಯಸ್ತಕ್ಕಂಥ ನಮ್ಮ ವ್ಯಕ್ತಿತ್ವದಲ್ಲಿ ಐಕ್ಯತೆಯನ್ನು ತುಂಬುವುದರ ಬದಲು ವ್ಯಕ್ತಿತ್ವವನ್ನುಚ್ಛಿದ್ರ ವಿಚ್ಛಿದ್ರಗೊಳಿಸ್ತವೆ ಬಯಕೆಗಳು ಕಾಮ್ಯಕರ್ಮಗಳು ಕರ್ಮ ತ್ಯಾಗ ಅಥವಾ ಕರ್ಮ ಸನ್ಯಾಸ ಎನ್ನುವುದನ್ನು ಸಾಧಾರಣವಾಗಿ ಅಪಾರ್ಥ ಮಾಡಿಕೊಂಡಿರುವುದಲ್ಲದೆ ಹಲವರು ಇದಕ್ಕೆ ಇಲ್ಲ ಸಲ್ಲದ ಪ್ರಾಧಾನ್ಯ ಕೊಟ್ಟಿರ್ತಾರೆ ಕರ್ಮತ್ಯಾಗ ಅಂತ ಹೇಳಿದರೆ ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಬಿಟ್ಟು ಕೈಕಟ್ಟಿ ಕುಳಿತು ಶುದ್ಧ ಸೋಮಾರಿ ಆಗಿರುವುದು ಅಂತೇಳಿ ಅಲ್ಲ ವೇದಾಂತದಲ್ಲಿ ಆ ಶಬ್ದಕ್ಕೆ ವಿಶೇಷ ಅರ್ಥ ಉಂಟು ಅತ್ಯಾಶೆ ಮೋಹಗಳಿಂದ ಉಂಟಾದ ಉಂಟಾಗುವ ಮನಸ್ಸಿನ ಭಾವೋನ್ಮಾದಗಳನ್ನು ಉದ್ರೇಕಗಳನ್ನು ಸ್ಥಿಮಿತಗೊಳಿಸಿ ಮಾನಸಿಕ ಹಾಗೂ ಬೌದ್ಧಿಕ ಶಕ್ತಿಗಳನ್ನು ಅಪವ್ಯಯವಾಗದಂತೆ ಜಾಗರೂಕತೆಯಿಂದ ನೋಡಿಕೊಳ್ಳುವುದನ್ನು ಕರ್ಮಸನ್ಯಾಸ ಅಂತೇಳಿ ಹೇಳ್ತಾರೆ ಕರ್ಮತ್ಯಾಗ ಅಂತ ಹೇಳಿದರೆ ಫಲ ಕರ್ಮಫಲದ ಮೇಲಿನ ವ್ಯಾಮೋಹ ತ್ಯಾಗ ನಮ್ಮ ಸತ್ಕಾರ್ಯಗಳು ಶ್ರದ್ಧಾಯುಕ್ತವಾದ ಕರ್ಮಗಳು ತಕ್ಕ ಫಲಗಳನ್ನು ಕಾಲಾನುಗತವಾಗಿ ಕೊಟ್ಟೇ ಕೊಡ್ತವೆ ವಿಪರೀತವಾದ ವ್ಯಾಮೋಹದಿಂದ ಅಗಾಧವಾದ ನಿರೀಕ್ಷೆಯಿಂದ ನಮಗೆ ಬರುವುದು ದುಃಖದ ಹೊರೆ ಸಾಧಕನು ಬುದ್ಧಿಶಾದಿಯಾಗಿ ಬಾಳಬೇಕು ತನ್ನ ವ್ಯಕ್ತಿತ್ವದ ಐಕ್ಯತೆಯನ್ನು ನಾಶವಾಗಲು ಬಿಡಬಾರದು ಅದು ಸಮಾಹಿತವಾಗಿರುವಂತೆ ರಕ್ಷಿಸಿಕೊಳ್ಬೇಕು ವ್ಯಕ್ತಿತ್ವ ಚಲ್ಲಾಪಿಲ್ಲಿಯಾಗಿ ಛಿದ್ರ ಛಿದ್ರವಾಗಿ ಹೋಗುವಾಗ ಮಾಡಬಾರ್ದು ಅದು ಒಂದೇ ಕಡೆ ಸ್ಥಿರವಾಗಿರುವಂತೆ ಮಾಡಬೇಕು ರಕ್ಷಿಸಿಕೊಳ್ಬೇಕು ಆತ್ಮನಲ್ಲಿ ನೆಲೆಸಿರುವಂತೆ ಮಿಥ್ಯಾ ಮೌಲ್ಯಗಳನ್ನು ಉಳ್ಳಂತಹ ವಸ್ತುಗಳನ್ನು ತ್ಯಾಗ ಮಾಡುವುದು ಆತ್ಮೋನ್ನತಿಯ ಶಿಕ್ಷಣದಲ್ಲಿ ನಕಾರಾತ್ಮಕವಾದ ಒಂದು ಮುಖ ಮಾತ್ರ ಇದರಿಂದ ಪೂರ್ಣತ್ವ ಲಭಿಸದು ಭಾವನಾತ್ಮಕವಾದ ಇನ್ನೊಂದು ಮುಖವಿದ ಅದು ಪರಮಾತ್ಮ ಅನ್ವೇಷಣೆ ಪರಮಾತ್ಮ ದರ್ಶನ ಪಡೆಯಲು ವಿವಿಧ ವಿಧಾನಗಳಿಂದ ಸಾಧಕನು ಸ್ವತಃ ಅನ್ವೇಷಣೆ ನಡೆಸಬೇಕು ಅಂತೇಳಿ ಶಂಕರರು ಹೇಳ್ತಾರೆ ಅಭ್ಯಾಸ ಮಾಡಬೇಕು ಅಂತೇಳಿ ಅದನ್ನು ಹೇಳಿದೆ ಯತ್ಯತಾಂ ಪಂಡಿತೈಹಿ ಧೀರೈಹಿ ಆತ್ಮಾಭ್ಯಾಸ ಪ್ರಯತ್ನಿಸಬೇಕು ಆತ್ಮಾಭ್ಯಾಸವನ್ನು ಉಪಸ್ಥಿತೈ ಸಮೀಪದಲ್ಲೇ ಇದ್ದು ಅಂದರೆ ಆತ್ಮನಲ್ಲಿ ನೆಲೆಯಾಗಿದ್ದು ಅಂತೇಳಿ ಭವಬಂಧ ವಿಮುಕ್ತಯೇ ಭವ ಸಂಸಾರ ಬಂಧನವನ್ನು ಬಿಡಿಸಿಕೊಳ್ಳಿಕ್ಕೆ ಬಂಧನದಿಂದ ಸನ್ಯಸ್ಯ ಸರ್ವಕರ್ಮಾಣಿ ಎಲ್ಲ ಕರ್ಮಗಳನ್ನು ಬಿಟ್ಟು ಬಿಟ್ಟು ಅಂದರೆ ಕರ್ಮ ಫಲಗಳನ್ನು ಬಿಟ್ಟು ಕರ್ಮಯೋಗಿ ಆಗು ಅಂಥೇಳಿ ಇದು ಹತ್ತನೆಯ ಶ್ಲೋಕದ ಅರ್ಥ ಇನ್ನು ಹನ್ನೊಂದನೆಯದು ಚಿತ್ತ ಶುದ್ಧಯೇ ಕರ್ಮ ನತು ನಾತು ವಸ್ತು ಉಪಲಬ್ಧಜೇ ವಸ್ತುಸಿದ್ಧಿರ್ವಿಚಾರೇಣ ನ ಕಿಂಚಿತ್ ಕರ್ಮಕೋಟಿಭಿಹಿ ನಿಷ್ಕಾಮಕರ್ಮ ಮಾಡುವುದು ಚಿತ್ತಶುದ್ಧಿಗಾಗಿಯೇ ಹೊರತು ಪರಮ ವಸ್ತುವನ್ನು ಹೊಂದುವುದಕ್ಕಲ್ಲ ವಸ್ತು ಸಾಕ್ಷಾತ್ಕಾರದ ಸಿದ್ಧಿಯು ವಿಚಾರದಿಂದ ಉಂಟಾಗುವುದು ಹೊರತು ಕೋಟಿ ಕರ್ಮಗಳಿಂದಲೂ ಕಿಂಚಿತ್ತೂ ಆಗುವುದಿಲ್ಲ ಅಂತ ಹೇಳ್ತಾರೆ ವೇದಾಂತ ಶಾಸ್ತ್ರಕ್ಕೆ ಹೊಸದಾಗಿ ಪ್ರವೇಶ ಮಾಡಿರುವ ಸಾಧಕನಿಗೆ ಪರಂಪರೆಯಿಂದ ಬಂದ ಧಾರ್ಮಿಕ ಕರ್ಮಾಚರಣೆಯನ್ನು ಈ ಶ್ಲೋಕವು ಅಲ್ಲಗಳೆಯುತ್ತಿರುವಂತೆ ತೋರ್ತದೆ ತಂದೆಯು ತನ್ನ ಮಗುವಿಗೆ ಮಗ್ಗಿಯನ್ನು ಕಂಠಪಾಠ ಮಾಡುವಂಥ ಆದೇಶ ಕೊಟ್ಟರೆ ಆ ಮಗುವು ಅದನ್ನು ಅಭ್ಯಾಸ ಮಾಡುವುದು ಸರಿ ಆದರೆ ವಿಶ್ವವಿದ್ಯಾಲಯದ ಹಂತದ ಹತ್ತಿದ ಮೇಲೂ ಆತನ ಅಭ್ಯಾಸ ಮಾಡುತ್ತಿದ್ದಿರೋ ಅಧ್ಯಾಪಕರು ಪ್ರಾಧ್ಯಾಪಕರು ನೋಡಿ ನಕ್ಕಾರು ಹಾಗೆಯೇ ವೇದಾಂತದಲ್ಲಿ ಸಾಕಷ್ಟು ಪರಿಣತಿ ಹೊಂದಿದ್ದವನು ಪಡೆದವನು ಮೊದಲ ಹಂತಗಳಲ್ಲಿ ಕೈಗೊಂಡ ಸಾಧನೋಪಾಯ ಬಿಟ್ಟು ಮುಂದೆ ಹೋಗಬೇಕು ಹಾಗೆಂದು ಹಾಗೆಂದರೆ ವೇದಾಂತಗಳಾಗಲಿ ಶಂಕರಾಗಲಿ ಕರ್ಮ ಭಕ್ತಿಗಳನ್ನು ನಿರಾಕರಿಸುತ್ತಿಲ್ಲ ಅವುಗಳಿಗೆ ಸಾಧನೆಯ ನಿಚ್ಚಣಿಗೆಲೇ ಒಂದು ಸ್ಥಾನವಿದೆ ಸಾಧನೆ ಎಂಬ ಏಣಿಯಲ್ಲಿ ಪ್ರಾಣಿ ಮಾನವನ ಪ್ರಾಣಿ ಮಾನವನ ಮಟ್ಟದಿಂದ ಮೇಲಕ್ಕೇರಲು ಅವು ಅಗತ್ಯ ಮನುಷ್ಯ ಮಾನವ ಆಮೇಲೆ ಮಾನವ ಆದರೆ ಪೂರ್ಣತ್ವ ಗುರಿಯನ್ನು ಮುಟ್ಟುವಾಗ ನಮಗೆ ಅಗತ್ಯವಾದ ಸಲಕರಣೆಯೇ ಬೇರೆ ನಿಷ್ಕಾಮ ಭಾವದಿಂದ ಮಾಡಿದ ಕರ್ಮಗಳು ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡುತ್ತವೆ ಅಂತೇಳಿ ಶಂಕರರು ಹೇಳ್ತಾರೆ ಶುದ್ಧಿ ಮಾಡುವುದಂದರೆ ಅಲ್ಲಿ ಮನಸ್ಸನ್ನು ಸಮಾಹಿತವನ್ನಾಗಿ ಮಾಡಿದೆ ಏಕಾಗ್ರತೆ ಮನಸ್ಸು ಚೆಲ್ಲಾಬಿಲ್ಲಿ ಆಗದೆ ಒಂದುಗೂಡಿದಾಗ ಏಕಾಗ್ರತಾ ಶಕ್ತಿ ಅಧಿಕವಾಗ್ತದೆ ಅವನ ವ್ಯಕ್ತಿತ್ವದಲ್ಲಿ ಐಕ್ಯತೆ ಹೆಚ್ಚುತ್ತದೆ ಯಾವುದಾದರೂ ಒಂದು ಕಾಮನೆಯಿಂದ ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು ಮನಸ್ಸು ಬಹಳವಾಗಿ ಆಯಾಸಗೊಳ್ಳುತ್ತದೆ ಅದೇ ಕಾರ್ಯವನ್ನು ನಿಸ್ವಾರ್ಥವಾಗಿ ಪರಹಿತಕ್ಕಾಗಿ ಮಾಡಿದಾಗ ಮನಸ್ಸಿಗೆ ಉಲ್ಲಾಸ ಆಗ ಮನಸ್ಸು ಸಮಾವೇಶವಾಗಿ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಡುತ್ತದೆ ಅವನ ವ್ಯಕ್ತಿತ್ವವು ಹೆಚ್ಚು ಐಕ್ಯತೆ ಹೊಂದುತ್ತದೆ ನಿಷ್ಕಾಮ ಕರ್ಮಗಳಿಂದ ಆತ್ಮಾನ್ವೇಷಣೆ ಆಗದಿರಬಹುದು ಆದರೆ ಅವುಗಳಿಂದ ಸಾಧಕನು ತನ್ನ ಅಹಂಕಾರವನ್ನು ಸ್ವಾರ್ಥವನ್ನು ಬದಿಗುತ್ತುವುದರ ಮೂಲಕ ತನ್ನ ಶ್ರೇಯೋಭಿವೃದ್ಧಿಯ ಹಾದಿಯಲ್ಲಿ ಮುಂದುವರಿತಾನೆ ಆದರೆ ಶಂಕರು ಖಡಾಖಣಿತವಾಗಿ ಹೇಳ್ತಾರೆ ಎಂತಹ ಕರ್ಮವನ್ನು ಮಾಡಿದರೂ ಅದರ ಫಲನಶ್ವರ ಅದರಿಂದ ಆತ್ಮಲಾಭವಾಗಲಿ ಜ್ಞಾನೋತ್ಪತ್ತಿಯಾಗಲಿ ಲಭಿಸದು ಅಂತೇಳಿ ನಿಷ್ಕಾಮ ಕರ್ಮ ಚಿತ್ತಶುದ್ಧಿಗೆ ಹಾಗೂ ಚಿತ್ತ ಏಕಾಗ್ರತೆಗೆ ಸಾಧನವಾಗ್ತದೆ ಆಮೇಲೆ ಚಿತ್ತ ಏಕಾಗ್ರತೆಯಿಂದ ಜ್ಞಾನ ನಿಷ್ಠೆಯನ್ನು ಹೊಂದಬೇಕು ಆತ್ಮಜ್ಞಾನ ಆಗಬೇಕಿದ್ರೆ ಅಂತೇಳಿ ಹೇಳ್ತಾರೆ ಹನ್ನೆರಡನೇ ಶ್ಲೋಕ ಸಮ್ಯಕ್ ವಿಚಾರತ ಸಿದ್ಧ ರಜ್ಜುತತ್ವಾವಧಾರಣ ಭ್ರಾಂತ್ಯೋದಿತ ಮಹಾಸರ್ಪ ಭಯದುಃಖ ವಿನಾಶಿನೀ ಭ್ರಾಂತ್ಯೋದಿತ ಮಹಾಸರ್ಪ ಭಯ ದುಃಖ ವಿನಾಶಿನೀ ಭ್ರಾಂತಿಯಿಂದ ಹುಟ್ಟಿದ ಮಹಾಸರ್ಪದಿಂದ ಭಯ ದುಃಖಗಳು ಉಂಟಾಗ್ತವೆ ಅವನ್ನು ಹೋಗಲಾಡಿಸ್ತಕ್ಕಂತಹ ರಜ್ಜು ತತ್ವಾವಧಾರಣ ಸಮ್ಯಕ್ ವಿಚಾರತಃ ಸಿದ್ಧ ಹಗ್ಗವೆಂಬ ನಿಜ ಸ್ಥಿತಿಯ ನಿಶ್ಚಯ ಸಮ್ಯಕ್ ವಿಚಾರದಿಂದಲೇ ಸಿದ್ಧಿಸ್ತದೆ ಅದು ಹಗ್ಗ ಹಾವಲ್ಲ ಎನ್ನುವಂತಹ ವಿಚಾರ ಅದರ ನಿಶ್ಚಯವಾದ ತಿಳುವಳಿಕೆಯು ಸಮ್ಯಕ್ ವಿಚಾರದಿಂದ ಸರಿಯಾಗಿ ವಿಚಾರ ಮಾಡಬೇಕು ಅಂತೇಳಿ ಭ್ರಾಂತಿಯಿಂದ ಹುಟ್ಟಿದ ಹಗ್ಗವೇ ಹಾವು ಎನ್ನುವಂಥದ್ದು ಭಾವನೆ ಅದರಿಂದ ಭಯ ದುಃಖಗಳು ಉಂಟಾಗತಕ್ಕಂಥದ್ದು ಹಾಗೆ ಸರಿಯಾಗಿ ವಿಚಾರ ವಿಮರ್ಶೆ ಮಾಡಿದರೆ ಆತ್ಮ ಯಾವುದು ಅನಾತ್ಮ ಯಾವುದು ಹಗ್ಗ ಯಾವುದು ಹಾವು ಯಾವುದು ಗೊತ್ತಾಗ್ತದೆ ಸಮ್ಯಕ್ ವಿಚಾರದಿಂದ ಕರ್ಮದ ಮೂಲಕ ಆತ್ಮಸ್ವರೂಪವನ್ನು ಅರಿಯುವುದು ಯಾಕೆ ಅಸಾಧ್ಯ ಎಂಬುದನ್ನು ಆತ್ಮ ಸಾಧನೆಗೆ ಹೇಗೆ ಜ್ಞಾನವೇ ಅಗತ್ಯ ಎಂಬುದನ್ನು ಪ್ರಸಿದ್ಧವಾದ ರಜ್ಜು ಉದಾಹರಣೆಯ ಸಹಾಯದಿಂದ ಇಲ್ಲಿ ವಿವರಿಸಿದೆ ವೇದಾಂತದಲ್ಲಿ ಹಾವು ಹಗ್ಗದ ದೃಷ್ಟಾಂತ ಬಹಳ ಸಲ ಉಲ್ಲೇಖಿಸಿದೆ ಸತ್ಯವನ್ನು ಅರಿಯದೇ ಒಂದು ವಸ್ತುವನ್ನು ನೋಡಿ ಅದಲ್ಲದ ಬೇರೊಂದು ವಸ್ತುವೆಂದು ಅದನ್ನು ತಪ್ಪಾಗಿ ತಿಳಿಯುವ ಭ್ರಾಂತಿ ಉಂಟಾಗುವುದೆಂದು ಆ ಉದಾಹರಣೆ ಮೂಲಕ ತಿಳಿಸಿದೆ ಆದರೆ ನಿಜವಾದ ಜ್ಞಾನ ಉಂಟಾದಾಗ ಆ ಭ್ರಾಂತಿ ತೊಲಗೆ ಅಲ್ಲಿ ಹಾವಿಲ್ಲ ಇರುವುದು ಹಗ್ಗ ಮಾತ್ರ ಎಂಬ ಸತ್ಯದಲ್ಲಿ ಉಂಟಾಗ್ತದೆ ಹಗ್ಗವನ್ನು ತಿಳಿದವನು ಯಾವನು ಅದು ಹಾವು ನನ್ನನ್ನು ಅದು ಎಂದು ಭಾವಿಸುವುದಿಲ್ಲ ಆದರೆ ಮುಸುಕಿನಲ್ಲಿ ಮುಸುಕಿರುವ ಮಬ್ಬಿನಲ್ಲಿ ಹಗ್ಗವೆಂದು ತಿಳಿಯದೇ ಅದು ಹಾವೆಂದು ಯಾರಾದರೂ ಭ್ರಾಂತಿ ಆ ಹಾವಿನ ಭ್ರಾಂತಿ ಮನಸ್ಸಿನಲ್ಲಿ ಅದು ಹಗ್ಗದ ಯಥಾರ್ಥ ಸ್ವರೂಪ ಕಾಣದೇ ಇರುವಾಗ ಹಾವಿನ ಭ್ರಾಂತಿ ಉಂಟಾದ ವ್ಯಕ್ತಿಯು ಭಯದಿಂದ ಕಂಪಿಸ್ತಾನೆ ಆ ಹಾವು ಕಚ್ಚಿತೆಂದು ನೋವಿನಿಂದ ತಾನು ಬಾಧೆ ಪಡುತ್ತಿರುವಂತೆ ಒಂದು ವೇಳೆ ಅಂದುಕೊಂಡರೆ ಆಶ್ಚರ್ಯವೇನಿಲ್ಲ ಅದರಲ್ಲಿ ಆದರೆ ಅವನ ಮಿತ್ರರು ಯಾರಾದರೂ ಬೆಳಕಿನಲ್ಲಿ ಅದನ್ನು ಪರೀಕ್ಷೆ ಮಾಡಿ ಓ ಅದು ಹಾವಲ್ಲ ಹಗ್ಗದ ತುಂಡು ಅಂತೇಳಿ ಸ್ಪಷ್ಟಪಡಿಸಿದಾಗ ಅವನ ಭಯ ಬಾಧೆಗಳ ಭ್ರಾಂತಿ ನಿವಾರಣೆ ಆಗ್ತದೆ ಆದರೂ ಅವನ ಮನಸ್ಸು ಸಮಾಧಾನ ಹೊಂದಿರುವುದಿಲ್ಲ ಭಯವು ಅವನನ್ನು ಸಂಪೂರ್ಣವಾಗಿ ಬಿಟ್ಟಿರುವುದಿಲ್ಲ ಹಾವನ್ನು ಕೊಂದೆವೆಂದರಾಗಲಿ ಹಗ್ಗವನ್ನು ಸುಟ್ಟು ಹಾವನ್ನೇ ಸುಟ್ಟಿರುವವೆಂದಾಗಲಿ ಹೇಳಿದರೂ ಅವನ ಭಯ ಬಾಧೆಗಳು ಅವನನ್ನು ಸುಡುವುದಿಲ್ಲ ತಾನು ಕಂಡಿದ್ದು ತನ್ನನ್ನು ಕಚ್ಚಿದ್ದು ಹಾವೇ ಎಂದುಕೊಂಡು ಅದೇ ಭ್ರಾಂತಿಯಲ್ಲಿ ಇರ್ತಾನೆ ಆದರೆ ಅವನನ್ನೇ ಅದರ ಬಳಿಗೆ ಕರೆದು ಬೆಳಕಿನಲ್ಲಿ ಅದನ್ನು ತೋರಿಸಿ ಅದನ್ನು ಕೈಗೆತ್ತಿಕೊಟ್ಟು ಅದು ಹಗ್ಗವೆಂಬ ನಿಶ್ಚಯ ಒಂದು ಜ್ಞಾನವನ್ನು ಮಾಡಿದರೆ ಮಾತ್ರ ಅವನ ಭಯ ಬಾಧೆಗಳ ಭ್ರಾಂತಿ ಸಂಪೂರ್ಣವಾಗಿ ತೊಲಗುತ್ತದೆ ಹೇಗೆ ಯಥಾರ್ಥ ಜ್ಞಾನ ಮೇಲೆ ಆದ ಕೂಡಲೇ ಹಾವಿನ ಭಯದ ಭ್ರಾಂತಿ ತೊಲಗುವುದು ಹಾಗೆಯೇ ನಮಗೆ ಆತ್ಮದ ಯಥಾರ್ಥ ಜ್ಞಾನ ಕೂಡಲೇ ಸಂಸಾರ ನಿರ್ಣಾಮ ಆಗ್ತದೆ ಆದ್ದರಿಂದ ಜ್ಞಾನದಿಂದ ಮಾತ್ರವೇ ಸಂಸಾರ ಬಂಧನದಿಂದ ಮೋಕ್ಷ ಸಾವಿರ ವರ್ಷಗಳು ಕರ್ಮ ಮಾಡಿದರೂ ಅದರಿಂದ ಆತ್ಮಜ್ಞಾನ ಲಭಿಸದು ಶಂಕರರು ಪ್ರಸಿದ್ಧವಾದ ಈ ಉದಾಹರಣೆ ಮೂಲಕ ವೇದಾಂತ ಸಾಹಿತ್ಯದಲ್ಲಿ ಜ್ಞಾನದ ಪ್ರಾಧಾನ್ಯವನ್ನು ತೋರಿಸಿಕೊಟ್ಟಿದ್ದಾರೆ ಸಮ್ಯಕ್ ಮಾತ್ರವೇ ನಮ್ಮ ಭ್ರಾಂತಿ ಜ್ಞಾನವು ಅವಿದ್ಯಾಜ್ಞಾನವು ಅವಿದ್ಯೆಯು ನಾಶವಾಗಿ ಅಜ್ಞಾನವು ನಾಶವಾಗಿ ಸಂಸಾರ ದುಃಖದಿಂದ ನಾವು ವಿಮುಕ್ತರಾಗ್ತೇವೆ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಇದು ಹನ್ನೆರಡನೆಯ ಶ್ಲೋಕ ಸಮ್ಯಕ್ ಸಮ್ಯಕ್ ವಿಚಾರದ ಸಿದ್ಧ ರಜ್ಜುತತ್ವ ಅವಧಾರಣ ಭ್ರಾಂತಿಯೋದಿತ ಮಹಾಸರ್ವ ಭಯ ದುಃಖ ವಿನಾಶಿನಿ ಹದಿಮೂರನೆಯದು ಅರ್ಥ ಇದು ಜ್ಞಾನಪ್ರಾಪ್ತಿಗೆ ಮಾರ್ಗ ಇಲ್ಲಿ ಹೇಳಿದೀಗ ಎಂಟರಿಂದ ಹದಿಮೂರರವರೆಗೆ ಆಮೇಲೆ ಮುಂದೆ ಆತ್ಮವಿದ್ಯೆಗೆ ಅಧಿಕಾರಿ ಎಂಬ ವಿಚಾರವನ್ನು ನಾಳೆ ದಿವಸದಿಂದ ನೋಡೋಣ ಹದಿನಾಲ್ಕನೇ ಶ್ಲೋಕದಿಂದ ಹದಿನೇಳರವರೆಗೆ ಇವತ್ತು ಜ್ಞಾನಪ್ರಾಪ್ತಿಗೆ ಮಾರ್ಗ ಅರ್ಥ ನಿಶ್ಚಯೋ ದೃಷ್ಟೋ ವಿಚಾರೇಣ ಹಿತೋಕ್ತಿ ನ ಸ್ನೇನ ನ ದಾನ ಪ್ರಾಣಾಯಾಮಶನ ವ ಅಂದರೆ ಆತ್ಮತತ್ವದ ನಿಶ್ಚಯವೋ ಅರ್ಥ ಅಂದರೆ ಇಲ್ಲಿ ನಮ್ಮ ಅರ್ಥ ಬಯಕೆ ಯಾವುದು ಆತ್ಮದ ತಿಳುವಳಿಕೆ ಅದು ಅದರ ನಿಶ್ಚಯವು ಯಾವುದರಿಂದ ವಿಚಾರೇಣ ಹಿತೋಕ್ತಿ ಹಿತೋಕ್ತಿ ಅಂದರೆ ಆಪ್ತವಾಕ್ಯ ಹಿತ ಹಿತ ನಮ್ಮ ಹಿತವನ್ನು ಬಯಸ್ತಕ್ಕಂಥವ್ರು ಅವರ ಉಕ್ತಿ ಮಾತು ಆಪ್ತವಾಕ್ಯ ಮತ್ತು ವಿಚಾರೇಣ ವಿಚಾರದಿಂದಲೂ ಸಿದ್ಧಿಸುತ್ತದೆ ಹೊರತು ದೃಷ್ಟ ನ ಸ್ನಾನೀನ ನ ದಾನೀನ ಪ್ರಾಣಾಯಾಮ ಶತೇನವ ಸ್ನಾನದಿಂದಾಗಲಿ ದಾನದಿಂದಲಾಗಲಿ ನೂರಾರು ಪ್ರಾಣಾಯಾಮಗಳಿಂದಾಗಲಿ ಸಿದ್ಧಿಸುವುದಿಲ್ಲ ಆತ್ಮತತ್ವದ ನಿಶ್ಚಯ ಜ್ಞಾನ ಆಪ್ತವಾಕ್ಯದಿಂದಾಗಲಿ ವಿಚಾರದಿಂದಾಗಲಿ ಸಿದ್ಧಿಸುತ್ತದೆ ಈ ಶ್ಲೋಕದಲ್ಲಿಯೂ ನಾವು ಸುಲಭವಾಗಿ ಮಾಡಬಹುದಾದ ಮತಧರ್ಮದ ಕೆಲವು ಬಾಹ್ಯಾಚರಣೆಗಳನ್ನು ಶಂಕರರು ಖಂಡಿಸಿರುವುದು ಕಾಣುತ್ತದೆ ನಿಸ್ಸಂದೇಹವಾದ ಹಾಗೂ ನೇರವಾದ ವೇದಾಂತ ಮಾರ್ಗವನ್ನು ತೋರಿಸುವುದು ಅವರ ಉದ್ದೇಶವಾದ್ದರಿಂದ ಅವರು ನಿಷ್ಪಕ್ಷಪಾತವಾಗಿ ನಿಷ್ಠರವಾಗಿ ನುಡಿಯುವುದು ಮತಧರ್ಮಗಳ ಅನುಷ್ಠಾನದಲ್ಲಿ ಅಸಂಬದ್ಧವಾದ ಅರ್ಥಹೀನವಾದ ಎಷ್ಟೋ ಪದ್ಧತಿಗಳು ನುಗ್ಗಿನುಸುಳಿ ಬಂದಿರುತ್ತವೆ ಅವುಗಳಿಂದ ಆ ಸಾಧಕನಿಗೆ ಅಲ್ಪಸ್ವಲ್ಪ ಸಹಾಯವಾಗುವುದಾದರೂ ಅವೆಲ್ಲವೂ ಪ್ರಾಥಮಿಕ ಹಂತಗಳು ಸಾಧನೆಯಲ್ಲಿ ಮುಂದುವರಿಯುತ್ತಿದ್ದಂತೆ ಅವುಗಳನ್ನು ಅಲ್ಲಿಯೇ ಬಿಡಬೇಕು ಶಿಶು ಶಿಕ್ಷಣ ಕೇಂದ್ರದಲ್ಲಿ ಹೇಳಿಕೊಡುವ ಪದ್ಧತಿಯನ್ನೇ ವಿಶ್ವವಿದ್ಯಾಲಯದಲ್ಲಿ ಅನುಸರಿಸುವಂತಿಲ್ಲ ಅರ್ಥಹೀನ ಗೊಡ್ಡು ಕರ್ಮ ಜಾಲದಿಂದ ಶಿಷ್ಯನನ್ನು ಬಿಡಿಸಿ ಗುರು ಸರಿಯಾದ ಮಾರ್ಗವನ್ನು ತೋರಬೇಕು ಪುಣ್ಯಕ್ಷೇತ್ರಗಳ ಯಾತ್ರೆ ಪವಿತ್ರ ನದಿಗಳ ಸ್ನಾನ ಪ್ರಸಿದ್ಧ ದೇವಾಲಯಗಳ ಸಂದರ್ಶನ ಸ್ವಾಮಿ ಚಿನ್ಮಯಾನಂದರ ವಿವರಣೆ ಬಹಳ ಸುಂದರವಾಗಿದೆ ಅನುಭವಪೂರ್ಣವಾಗಿದೆ ಪ್ರಸಿದ್ಧ ದೇವಾಲಯಗಳ ಸಂದರ್ಶನ ದಾನ ಧರ್ಮಗಳ ಆಚರಣೆ ಮುಂತಾದ ಭಾಷ್ಯ ಕರ್ಮಗಳಿಂದಾಗಲಿ ಕೊನೆಗೆ ದೇಹವನ್ನು ಸುಸ್ಥಿತಿಯಲ್ಲಿಡುವ ಆಸನ ಪ್ರಾಣಾಯಾಮಗಳ ಅನುಷ್ಠಾನದಿಂದಾಗಲಿ ಭಾಷ್ಯ ಶುದ್ಧಿ ಆಗಬಹುದೇ ಹೊರತು ಆತ್ಮಜ್ಞಾನವನ್ನು ಸಿದ್ಧಿಸಲಾರದು ನವ್ಯ ಸಾಧಕನು ಮತ ಸಂಬಂಧವಾದ ಎಲ್ಲ ಕರ್ಮಾಚಾರ್ಯಗಳನ್ನು ಬಹು ಸುಲಭವಾಗಿ ತೆಗೆದು ತಾನು ವೇದಾಂತಿಯನ್ನು ಹೇಳಿಕೊಳ್ಳಬಹುದಾದರೆ ಇದಕ್ಕೆ ಗುರುವಿನ ಸಮ್ಮತಿ ದೊರಕದು ಪ್ರಾರಂಭದಲ್ಲಿ ಮಾಡುವ ಮತೀಯ ಬಾಹ್ಯ ಕರ್ಮಾಚಾರ್ಯಗಳನ್ನು ಖಂಡಿಸಿ ಅದಕ್ಕೆ ಬಲವಾದ ಅದಕ್ಕೆ ಬದಲಾಗಿ ಕಠಿಣವು ಸೂಕ್ಷ್ಮವಾದ ವೇದಾಂತದ ಸಾಧನೆಗಳನ್ನು ಗುರುವು ವಿಧಿಸಿದ್ದಾನೆ ಶಾಸ್ತ್ರಾಧ್ಯಯನದ ಜೊತೆಗೆ ಆತ್ಮವಿಮರ್ಶೆ ಸರಿಯಾದ ಚಿಂತನೆ ಸದ್ವಿಚಾರ ಸತ್ಸಂಗ ಮೊದಲ ಅಭ್ಯಾಸ ಮಾಡಬೇಕು ಅಂತೇಳಿ ಕೂಡ ಗೊತ್ತುಪಡಿಸಿರ್ತಾನೆ ಭಾಹ್ಯ ಕರ್ಮಾಚರಣೆಯನ್ನು ಬಿಡುವುದು ತತ್ವವಿಚಾರ ಮಾಡುವುದಕ್ಕಾಗಿ ಹಾಗೂ ಯಥಾರ್ಥ ಜ್ಞಾನದ ಸಂಪಾದನೆಗಾಗಿ ತತ್ವವಿಚಾರ ಮಾಡುವಾಗ ಆಪ್ತರಾದ ಋಷಿಗಳು ಉಪದೇಶಿಸಿರುವ ಹಿತೋಕ್ತಿಗಳನ್ನು ಅನುಸರಿಸಬೇಕು ನಿಶ್ಚಯ ತತ್ವಾರ್ಥವು ಆಚಾರ್ಯರ ಆಪ್ತವಾಕ್ಯಗಳನ್ನು ಅನುಸರಿಸಿ ಮಾಡುವ ವಿಚಾರದಿಂದ ಮಾತ್ರ ಸಿದ್ಧಿಸ್ತದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿಗೆ ಹದಿಮೂರು ಶ್ಲೋಕಗಳು ಮುಗಿಯಿತು ಹೀಗೆ ಎಂಟರಿಂದ ಹದಿಮೂರು ನಾವು ಜ್ಞಾನ ಪ್ರಾಪ್ತಿಗೆ ಮಾರ್ಗವನ್ನು ನೋಡಿದೆವು ಇನ್ನು ಹದಿನಾಲ್ಕರಿಂದ ಹದಿನೇಳು ಶ್ಲೋಕಗಳು ನಾಲ್ಕು ಕೂಳು ಅದು ಆತ್ಮ ಆತ್ಮವಿದ್ಯೆಗೆ ಅಧಿಕಾರಿ ಯಾರು ಎನ್ನೋದಕ್ಕ ಹೇಳ್ತವೆ ವಿವೇಕ ಚೂಡಾಮಣಿ ಶಂಕರಾಚಾರ್ಯರ ಕೃತಿ ನಾಳೆಯಿಂದ ಇವನ ಇದನ್ನು ನೋಡೋಣ ಇವತ್ತಿಗೆ ನಾವು ಒಂಬತ್ತು ಕಂತುಗಳನ್ನು ನೋಡಿದ ಹಾಗು ಕ್ಷಮಿಸಿ ಏಳು ಆಗಿತ್ತು ಇವತ್ತಿಗೆ ಎಂಟು ಎಂಟನೇ ಕಂತು ಮುಕ್ತಾಯ ಆಯಿತು ವಿವೇಕ ಚೂಡಾಮಣಿ ಪ್ರವಚನಂತು ಎಂಟನೇ ಕಂತು ಮುಗಿದು. ನಾಳೆ ದಿವಸ ಒಂಬತ್ತನೇ ಕಂತು ಆತ್ಮವಿದ್ಯೆಗೆ ಅಧಿಕಾರಿ ಎಂಬ ವಿಚಾರ ಹರೇರಾಮ ಶ್ರೀಶಂಕರ ಅರ್ಪಿತಮಸ್ತು ಓಂ ತತ್ಸತ್ತು ಶ್ರೀಚಿನ್ಮಯ ಅರ್ಪಿತಮಸ್ತು ಓಂ ತತ್ಸತ್ತು